ಹರಿಕಥಾಮೃತ ಸಾರ ಗುರುಗಳ ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಇನ್ನ ಮೂರು ಕೋಶಗಳು ಮನೋಮಯ ವಿಜ್ಞಾನಮಯ ಮತ್ತೆ ಆನಂದಮಯ ಈ ವಿಷಯಗಳನ್ನು ಈ ಎರಡು ಪದ್ಯಗಳಲ್ಲಿ ಸಂಗ್ರಹ ಮಾಡ್ತಾರೆ ಎರಡು ಕೋಶಗಳೊಳ ಹೊರಗೆ ಸಂಕರ್ಷಣೈ ಇದು ಸುಲಕ್ಷತ ಅರವತ್ತೆರಡು ಸಾವಿರದ ಶತರೂಪಗಳ ಧರಿಸಿ ಕರೆಸಿಕೊಂಬ ಮನೋಮಯನಿಯಂದರವಿದೂರನು ಈರೆರಡು ಸಾವಿರದ ಮುನ್ನೂರಾದ ಮೇಲ್ನಾಲ್ಕದಿಕ್ಕ ಎಪ್ಪತ್ತು ರೂಪದಿಂವಿಜ್ಞಾನಮಯನೆಂಬಿಪೆ ಸರಿ ನಿಂ ವಾಸುದೇವನು ವ್ಯಾಪಿಸಿ ಹಮದಾದಿ ತತ್ಪದಿ ತತ್ಪತಿಗಳೊಳಗೆ ಈ ಪುರುಷ ನಾಮಕನು ಶುಭ ಸ್ವೇದಾ ಮಾಂಬೆ ತ ಬ್ರಹ್ಮ ಪರೋಕ್ಷಗಳಾದವರ ಲಿಂಗಾಂಗ ಕೆಡಿಸುವಳು ಇಲ್ಲಿ ಎರಡು ಕೋಶಗಳು ಹೊರಗೆ ಅಂತ ಪ್ರಯೋಗವನ್ನು ಮಾಡ್ತಾರೆ ದಾಸರು ಅಂದ್ರೆ ಅನ್ನಮಯ ಪ್ರಾಣಮಯ ಕೋಶ ಆದನಂತರದಲ್ಲಿ ನಂತರದಲ್ಲಿ ಮಧ್ಯದಲ್ಲಿ ಮನೋಮಯ ಕೋಶ ಬರುತ್ತೆ ಅದಾದಮೇಲೆ ವಿಜ್ಞಾನಮಯ ಮತ್ತು ಆನಂದಮಯ ಕೋಶ ಅನ್ನೋದು ಬರುತ್ತೆ ಮಧ್ಯದಲ್ಲಿ ಈ ಮನೋಮಯ ಕೋಶ ಅಂತ ಬರ್ತಕ್ಕಂಥದ್ದು ಹಿಂದೆ ಈ ಶರೀರ ಇಪ್ಪತ್ತೈದು ಕೋಶಗಳಿಂದ ಆವರಣಗಳಿಂದ ಯುಕ್ತವಾಗಿರುವುದು ಅಂತ ಹೇಳಿದಾಗ ಬೇರೆ ಬೇರೆ ಕೋಶಗಳನ್ನು ಚಕ್ಷುರ್ಮಯ ಶೋತ್ರುಮಯ ವಾಂಗಮಯ ಅಂತೆಲ್ಲ ಹೇಳಿದರು ಆದರೆ ಪ್ರಸ್ತುತ ನಾರಾಯಣಾದಿ ಪಂಚರೂಪಗಳ ಉಪಾಸನೆಗೆ ಆನಂದಮಯಾದಿ ಪಂಚಕೋಶಗಳು ಅಂದರೆ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಮತ್ತು ಆನಂದಮಯ ಅಂತ ಈ ರೀತಿಯಾಗಿ ಪಂಚಕೋಶಗಳ ಅಧಿಷ್ಠಾನ ಆಗೋದ್ರಿಂದ ಅದನ್ನೇ ಮುಖ್ಯವಾಗಿ ಗಣನೆ ಮಾಡಿರ್ತಕ್ಕಂಥದ್ದು ವಿಜಯದಾಸರು ತಮ್ಮ ಸುಳಾರಿಯಲ್ಲಿ ಹೇಳ್ತಾರೆ ಅನ್ನಮಯ ಪ್ರಾಣಮಯ ಮನೋವಿಜ್ಞಾನಮಯ ಆನಂದಮಯವೋ ಇರಿತು ಪಂಚಕೋಶ ತನುವಿನೊಳಗೆ ಉಂಟು ಅಂತ ಈ ಶರೀರದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಐದು ಕೋಶಗಳು ಇರತಕ್ಕಂಥದ್ದು ಅಂತ ಈ ಮನೋಮಯ ಕೋಶದಲ್ಲಿ ಸಂಕರ್ಷಣ ರೂಪಿ ಪರಮಾತ್ಮ ಐದು ಲಕ್ಷದ ಅರವತ್ತೆರಡು ಸಾವಿರದ ನೂರ ಏಳು ರೂಪಗಳಿಂದ ಭಗವಂತ ಅಲ್ಲಿ ನಿಯಾಮಕನಾಗಿ ಸಕಾರಕ್ಕೆ ಏಳನೇ ಅಕ್ಷರ ಅನುಸ್ವಾರ ಅಂದರೆ ಸೊನ್ನೆಗೆ ಸೊನ್ನೆ ಸಂಕರ್ಷಣ ಮಧ್ಯದಲ್ಲಿ ಬಿಂದು ಕ ಒಂದು ರು ಎರಡು ಷ ಆರು ಣ ಐದು ಅಂಕಾನಾಂ ವಾಮತೋಗತಿ ಮಾಡಿದಾಗ ಐದು ಲಕ್ಷದ ಅರವತ್ತೆರಡು ಸಾವಿರದ ನೂರ ಏಳು ರೂಪಾಯಿ ಬಂತು ಭೋಜನಕ್ಕಾಗಿ ಮಾಡ್ತಕ್ಕಂಥ ಪ್ರಯತ್ನ ಅನ್ನೋದು ಬೇರೆ ಎಲ್ಲ ಸಾಧನೆಗಿಂತ ಮಾಡ್ತಕ್ಕಂಥದ್ದನ್ನ ಹೆಚ್ಚು ಆದ್ದರಿಂದ ಇಲ್ಲಿ ಐದು ಲಕ್ಷದ ಅರುವತ್ತೆರಡು ಸಾವಿರದ ಈರೆಡು ಸಾವಿರದ ಮುನ್ನೂರಾದ ಮೇಲ್ನಾಲ್ಕು ಅಧಿಕ ಎಪ್ಪತ್ತು ಮುಂದೆ ವಿಜ್ಞಾನಮಯ ಕೋಶದಲ್ಲಿ ವಾಸುದೇವ ರೂಪಿ ಪರಮಾತ್ಮ ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ರೂಪಗಳಿಂದ ವಾಸುದೇವ ವಕಾರ ನಾಲ್ಕನೇ ಅಕ್ಷರ ಸಕಾರ ಏಳನೇ ಅಕ್ಷರ ದಕಾರ ಮೂರನೇ ಅಕ್ಷರ ವಕಾರ ನಾಲ್ಕನೇ ಅಕ್ಷರ ವಾಸುದೇವ ಅಂದಾಗ ಅಂಕಾನಂಬತ್ತು ತಿ ಮಾಡಿದ್ರೆ ನಾಲ್ಕು ಸಾವಿರದ ರೂಪಗಳಿಂದ ವಿಜ್ಞಾನಮಯ ಕೋಶದಲ್ಲಿ ವಾಸುದೇವರೂಪಿ ಪರಮಾತ್ಮ ಇರ್ತಾನೆ ಹೀಗೆ ಅನ್ನಮಯ ಕೋಶದಲ್ಲಿ ಶಾಂತಿ ಅನಿರುದ್ಧ ಆಮೇಲೆ ಪ್ರಾಣಮಯ ಕೋಶದಲ್ಲಿ ಕೃತಿ ಪ್ರದ್ಯುಮ್ನ ಮನೋಮಯ ಕೋಶದಲ್ಲಿ ಜಯ ಸಂಕರ್ಷಣ ಈಗ ವಿಜ್ಞಾನಮಯ ಕೋಶದಲ್ಲಿ ಮಾಯಾ ವಾಸುದೇವ ಮಹದಾದಿ ತತ್ಪರಿ ತತ್ಪತಿಗಳೊಳಗೆ ವ್ಯಾಪಿಸಿ ಅಂತ ಮನೋಮಯ ಕೋಶದಲ್ಲಿ ಮನಸ್ಸು ಮತ್ತು ಅಹಂಕಾರ ತತ್ವಗಳಿದೆ ಅವುಗಳಿಗೆ ಅಭಿಮಾನಿಗಳಾಗಿರ್ತಕ್ಕಂಥ ಕಾಮ ಇಂದ್ರ ರುದ್ರರು ಅವರ ಪತ್ನಿಯರು ಎಲ್ಲ ಇದ್ದಾರೆ ಅಲ್ಲಿ ಮ್ಯಾನನಾಮಕ ಮುಖ್ಯ ಪ್ರಾಣನೆ ನಿಯಾಮಕ ಅಲ್ಲಿ ಜಯಾಸಹಿತ ಸಂಕರ್ಷಣರೂಪಿ ಪರಮಾತ್ಮ ನಿಯಾಮಕನಾಗಿ ಇರ್ತಕ್ಕಂಥದ್ದು ಆನಂದಮಯ ಕೋಶದಲ್ಲಿ ಮುಂದೆ ಲಕ್ಷ್ಮೀನಾರಾಯಣ ಹೀಗೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂಥೇಳಿ ಪಂಚರೂಪಿ ಪ್ರಾಣದೇವರು ಅಲ್ಲಿರ್ತಾರೆ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಅಂತ ಐದು ರೂಪದಿಂದ ಪರಮಾತ್ಮ ಇರ್ತಾನೆ ಇದ್ದು ಆ ಕೋಶಕ್ಕೆ ಪುಷ್ಟಿಯನ್ನು ಕೊಡ್ತಾನೆ ಈ ವಿಜ್ಞಾನಮಯ ಕೋಶದಲ್ಲಿ ಮಹತ್ತತ್ವ ಇದೆ ಅಲ್ಲಿ ಸಮಾನ ವಾಯುದೇವರು ಅಭಿಮಾನಿಯಾಗಿರ್ತಕ್ಕಂಥ ಚತುರ್ಮುಖ ಬ್ರಹ್ಮದೇಯವರು ಇದ್ದಾರೆ ಸಮಾನ ಮುಖ್ಯ ಪ್ರಾಣ ಮಾಯಾ ವಾಸುದೇವ ಉಂಡ ಅನ್ನದಲ್ಲೂ ಕೂಡ ಈ ಮಹತ್ತತ್ವ ಅದರ ಅಭಿಮಾನಿ ಮತ್ತು ನಿಯಾಮಕರು ಇರ್ತಕ್ಕಂಥದ್ದು ಅವರು ಭೋಜನ ಮಾಡಿರ್ತಕ್ಕಂಥ ಅನ್ನ ರಸದಿಂದ ಆ ಎಲ್ಲ ದೇವತೆಗಳು ಮತ್ತೆ ಪರಮಾತ್ಮ ಬಂದು ವಿಜ್ಞಾನಮಯ ಕೋಶದಲ್ಲಿರ್ತಕ್ಕಂಥ ತಮ್ಮ ಅಂಶಗಳ ಜೊತೆಗೆ ಸೇರಿ ಶರೀರಕ್ಕೆ ಉಪಚಯವನ್ನು ಅಂದರೆ ಬೆಳವಣಿಗೆಯನ್ನು ಉಂಟು ಶುಭ ಸ್ವೇದಾಪಳೆನಿಸಿ ತ ಬ್ರಹ್ಮ ಲಿಂಗಾಂಗ ಕೆಡಿಸುವಳು ಅಂತ ಅನಾದಿ ಕಾಲದಿಂದ ಜೀವರಿಗೆ ಈ ಲಿಂಗದೇಹದ ಸಂಬಂಧ ಅನ್ನೋದು ಇದ್ದೇ ಇದೆ ಇದು ಅಚ್ಛೇದ್ಯ ಅಭ್ಯದ್ಯ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನೂತರ ನೂತನ ವಸ್ತ್ರಂಗೆ ಸ್ಥೂಲ ದೇಹ ಬದಲಾಗತ್ತೆ ಈ ಲಿಂಗದೇಹ ಅನಾದಿಯಾಗಿ ಜೀವನದ ಜೊತೆಗೆ ಇರ್ತಕ್ಕಂಥದ್ದು ಇದು ಅಚ್ಛೇದ್ಯ ಅಭೇದ್ಯ ನೈನಂ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ಅಂಥೇಳಿ ಎಷ್ಟೇ ಸ್ಥೂಲ ಶರೀರ ಮೇಲೆ ಬಂದರೂ ಕೂಡ ಹೊಸ ಬಟ್ಟೆಗಳಂತೆ ಬರುತ್ತೆ ಜೀರ್ಣವಾಗಿದ್ಮೇಲೆ ಅದನ್ನು ತೆಗೆದುಹಾಕೋದು ಈ ರೀತಿಯಾಗಿ ಆಗತ್ತೆ ಅದು ಮೇಲೆ ಬರ್ತಕ್ಕಂಥ ಸ್ತೂಲ ದೇಹ ಬಟ್ಟೆ ಇದ್ದಂಗೆ ಅದು ಜೀರ್ಣ ಆಗಿ ಆದರೂ ಹರಳಾಗ್ಬೋದು ಶಸ್ತ್ರಘಾತಾದಿಗಳಿಂದ ಆದರೂ ಹೊರಟು ಹೋಗ್ಬೋದು ಆದರೆ ಲಿಂಗಶರೀರ ಮಾತ್ರ ಅದೇ ರೀತಿಯಾಗಿ ಇರುತ್ತೆ ಭಗವಂತನ ಅಪರೋಕ್ಷ ಆಗಿ ಸ್ನಾನ ಆಗೋ ತನಕ ಇರುತ್ತೆ ಆ ವಿರಿಜೆಯ ಸ್ನಾನ ಪರ್ಯಂತರದಿ ಹತ್ತಿ ಹೋದು ಅಂತಳೆ ಅದನ್ನ ಪರಮಾತ್ಮನ ಆಜ್ಞೆಯಂತೆ ಲಕ್ಷ್ಮೀದೇವಿನ ಅದನ್ನು ನಾಶಪಡಿಸ್ತಕ್ಕಂಥದ್ದು ಜೀವಾಚ್ಛಾಧಿಕಾ ಅಂತ ಪರಮಾಛಾದಿಕಾಂತ ಎರಡು ಆವರ್ತಗಳಿರುತ್ತೆ ಆ ಎರಡು ಆವರ್ಕಗಳನ್ನು ಸರಿಸಿ ಜೀವನಿಗೆ ಭಗವಂತನ ಬಿಂಬರೂಪದ ದರ್ಶನ ಆಗಬೇಕು ಅಂತಾದರೆ ಜೀವರ ಪರವಾಗಿ ಲಕ್ಷ್ಮೀದೇವಿ ಜೀವರ ಅಂದರೆ ಸಾಧಕರ ಪರವಾಗಿ ಲಕ್ಷ್ಮೀದೇವಿ ಪರಮಾತ್ಮನನ್ನು ಕುರಿತು ಪ್ರಾರ್ಥನೆಯನ್ನು ಮಾಡ್ತಾಳೆ ಆದ್ದರಿಂದ ಸ್ವರೂಪ ಶರೀರದಲ್ಲಿ ಆ ಮುಕ್ತಿಯೆ ಮುಕ್ತಿಗೆ ಕರ್ಕೊಂಡು ಲಕ್ಷ್ಮೀದೇವಿ ಆ ವಿರಿಜಾ ನದಿ ಕೂಡ ಲಕ್ಷ್ಮ್ಯಾತ್ಮಕವಾಗಿರ್ತಕ್ಕಂಥದ್ದು ಆಗ ನರಸಿಂಹರೂಪಿ ಪರಮಾತ್ಮ ವಿರಜಾ ನದಿ ಸ್ನಾನ ಖಡ್ಗದಿಂದ ಸೀಳಿ ಆ ಲಿಂಗ ಶರೀರವನ್ನು ಬಿಡಿಸ್ತಾನೆ ಲಿಂಗ ಶರೀರವನ್ನು ನಾಶ ಮಾಡತಕ್ಕಂಥ ಶಕ್ತಿ ಸರ್ವಶಕ್ತಳಾಗಿರ್ತಕ್ಕಂಥ ರಮಾದೇವಿಗೆ ಮಾತ್ರ ಇರ್ತಕ್ಕಂಥದ್ದು ಆದರೆ ಆ ಶಕ್ತಿಯನ್ನು ಭಗವಂತನೇ ವ್ಯಕ್ತ ಮಾಡತಕ್ಕಂಥದ್ದು ಅದಕ್ಕೆ ಭಗವನ್ ದೇ ಲಕ್ಷ್ಮೀದೇವಿ ಭಗವಂತನ ಅಂಗಸಂಗದಲ್ಲಿ ಅವನ ಮೈ ಸ್ವೇಧ ಆ ಪ ಆಪ ಅಂದರೆ ನೀರು ಸ್ವೇಧ ಅಂದರೆ ಬೆವರು ಬೆವರಿನ ಹನಿಯ ರೂಪದಿಂದ ಇಳಿದು ನೀರಾಗಿ ಹರಿದು ವಿರಿಜಾ ನದಿಯಾಗಿ ಕೂಡ ಜಲದುರ್ಗೆ ಅಂತ ಕರೆಸ್ಕೊಂಡು ಅಲ್ಲಿರ್ತಾಳೆ ಸಾಮಾನ್ಯ ಜೀವರ ಬೆವರು ಅಥವಾ ಸ್ವೇಧ ಅಂದರೆ ದುರ್ಗಂಧಯುಕ್ತವಾಗಿರ್ತಕ್ಕಂಥದ್ದು ಹಾಗೇನ ಅಂತ ಅಂದರೆ ಅಲ್ಲ ಸುಗಂಧವಮಯವಾಗಿ ಇರ್ತಕ್ಕಂಥದ್ದು ಲಕ್ಷ್ಮೀದೇವಿನೇ ಸ್ವತಃ ಲೀಲೆಯಿಂದ ನದಿ ರೂಪವನ್ನು ತಗೊಂಡು ಅಲ್ಲಿ ಹರಿತಾಳೆ ಆದ್ದರಿಂದ ಸಾಮಾನ್ಯ ಜನರ ಬೆವರಿನಂತೆ ದುರ್ಗಂಧದ ಲೇಷವೂ ಕೂಡ ಅದರಲ್ಲಿ ಇರಲ್ಲ ಇದು ಲಿಂಗ ಶರೀರ ಅನ್ನೋದು ಸಾಧನೆಗೆ ಅತ್ಯಂತ ಅವಶ್ಯಕ ವೈಕುಂಠಕ್ಕೆ ಅಥವಾ ಮೋಕ್ಷಕ್ಕೆ ಹೋಗಲಿಕ್ಕೆ ಪ್ರತಿಬಂಧಕ ಆದ್ದರಿಂದ ವಿರಜಾ ನದಿ ಸ್ನಾನ ಆಗಬೇಕು ಅಂದ್ರೆ ವಿ ಪ್ಲಸ್ ರಜಾ ವಿರಾಜ ಅಂಥೇಳಿ ರಜ ಅಂದರೆ ಕೋಳೆ ಅಂತ ಬೆವರೇ ಇಲ್ಲದೆ ಆದ್ಮೇಲೆ ರಜಾ ಅಂದರೆ ರಜೋಗುಣ ಅಂತ ಉಪಲಕ್ಷಣಯ ಹಾಗ ರಜೋಗುಣ ಇಲ್ಲ ಅಂತಾದರೆ ಸತ್ವ ಮತ್ತು ತಮೋಗುಣಗಳು ಇದೆಯಾ ಅಂತ ಕೇಳಿದ್ರೆ ಸರ್ವತಾ ಇಲ್ಲ ಸತ್ವಗುಣ ಮತ್ತು ತಮೋಗುಣ ಸೇರಿ ರಜೋಗುಣ ಆಗಿರ್ತಕ್ಕಂಥದ್ದು ರಜೋಗುಣ ಇಲ್ಲ ಅಂತಂದರೆ ಉಪಲಕ್ಷಣೀಯ ಸತ್ವ ಮತ್ತು ತಮೋಗುಣಗಳ ಪ್ರಸಕ್ತಿಯೂ ಇಲ್ಲ ಆದ್ದರಿಂದ ತ್ರಿಗುಣರಹಿತವಾಗಿರ್ತಕ್ಕಂಥದ್ದು ಆ ವಿರಜಾ ನದಿ ಈ ನದಿ ಬ್ರಹ್ಮಾಂಡದೊಳಗೆ ಧಾಮತ್ರಯದಲ್ಲಿರ್ತಕ್ಕಂಥ ಶ್ರೀಭಾಗದ ಸುತ್ತಲು ಹರಿಯತ್ತೆ ಆ ವೈಕುಂಠದಲ್ಲಿ ಶ್ರೀಭಾಗ ಭೂಭಾಗ ದುರ್ಗಾಭಾಗ ಅಂತಿದೆ ಬ್ರಹ್ಮಾಂಡದ ಹೊರಗೂ ಕೂಡ ಅದೇ ರೀತಿಯಾಗಿ ಸತ್ವಾವರಣ್ಯಾಕೃತ ಆಕಾಶಗಳ ನಡುವೆ ಈ ಬಿರಜಾ ನದಿ ಎನ್ನುವುದು ಹರಿಯತ್ತೆ ವೈಕುಂಠ ವರ್ಣನೆಯಲ್ಲಿ ವಾದರಾಜರು ವರ್ಣನೆಯನ್ನು ಮಾಡ್ತಾರೆ ಹರಿಅಂಗದೊಳಗಿಪ್ಪ ಬೆವರೇ ಉದಕವಾಗಿ ಸಿರಿದೇವಿ ತಾನೇ ಪೊರಮಟ್ಟು ಪರಿವಳು ರಜಸಬ್ದಸಶೂಚಿತ ಗುಣತ್ರಯ ಇರದ ಕಾರಣ ವಿರಜೆ ಅಂತ ರಜಾ ಶಬ್ದ ಅಂದರೆ ವಿ ರಜಾ ಅಂದರೆ ರಜಾ ರಜ ರಜಾ ಇಲ್ಲ ಅಂತಾದರೆ ಸತ್ವ ಮತ್ತೆ ತಮನು ಇಲ್ಲ ಅಂದರೆ ತ್ರಿಗುಣ ರಾಹಿತ್ಯವನ್ನು ಹೇಳಿಕೊಳ್ಟ್ರದು ಲೆಕ್ಕವಿಲ್ಲದ ಮುಕ್ತಿಯೋಗ್ಯ ಜೀವರನ್ನು ಮುಸುಕಿರ್ದ ಪ್ರಕೃತಿಯ ಕೆಡಿಸುವ ಶಕ್ತಿಯ ಅಭಿವ್ಯಕ್ತಿಗೆ ಹರಿ ಅಂಗಸಂಗದುದಕವಾದಳು ಲಕ್ಷ್ಮೀದೇವಿ ಇಲ್ಲಿ ಅದೇ ಅದನ್ನು ತಿಳಿಸ್ಲಿಕ್ಕೆಂದರೆ ಸಾಮಾನ್ಯ ಜನರ ಸ್ವೇತದಂತೆ ದುರ್ನಾಥದಿಂದ ಇರತಕ್ಕಂಥದ್ದು ದುರ್ಗಂಧಯುಕ್ತವಾಗಿರ್ತಕ್ಕಂಥದ್ದು ಅಲ್ಲ ಅನ್ನೋದನ್ನು ಸೂಚನೆ ಮಾಡಲಿಕ್ಕೆ ಶುಭ ಸ್ವೇಧ ಈ ರೀತಿಯಾಗಿ ದಾಸ ಪ್ರಯೋಗ ಮಾಡ್ತಾರೆ ಈ ಬ್ರಹ್ಮಾಂಡ ಹೊರಗಿನಲ್ಲಿ ಹೇಗೆ ನೋಡ್ತೀವೋ ಹಾಗೆ ಪಿಂಡಾಂಡವು ಇರತಕ್ಕಂಥದ್ದು ಆದ್ದರಿಂದ ಶರೀರದ ಒಳಗೂ ಕೂಡ ಇಪ್ಪತ್ನಾಲ್ಕು ತತ್ವಗಳಿದೆ ಭಗವಂತನ ಧಾಮ ಇದೆ ಅದರ ಸುತ್ತಲೂ ಕೂಡ ವಿರಿಜಾ ನದಿ ಹರಿಯತ್ತೆ ಉಂಡ ಅನ್ನದಲ್ಲೂ ಕೂಡ ಈ ಎಲ್ಲ ಅನುಸಂಧಾನವನ್ನು ಮಾಡಬೇಕು ಆ ಎಲ್ಲ ತತ್ವಗಳು ಕೂಡ ಇದೆ ಆ ಮೂಲಕವೇ ಈ ಶರೀರಕ್ಕೆ ಉಪಚಯ ಅಥವಾ ಬೆಳವಣಿಗೆ ಅಥವಾ ಪುಷ್ಟಿ ಇತ್ಯಲ ಇದು ಎಲ್ಲ ಆಗ್ತಾಯಿರೋದು ಆದ್ದರಿಂದ ಇಷ್ಟೆಲ್ಲ ಅನುಸಂಧಾನವನ್ನು ಮಾಡಿದರೆ ಭೋಜನ ಅನ್ನೋದು ಅಶ್ವಮೇಧಾದಿ ಯಜ್ಞಗಳನ್ನು ಮಾಡಿದರೆ ಎಷ್ಟು ಪುಣ್ಯವೋ ಅದಕ್ಕಿಂತ ಹೆಚ್ಚು ಪುಣ್ಯ ಬರ್ತಾ ಇದೆ ಈ ಅನುಸಂಧಾನದಿಂದ ವೈಶ್ವಾನರ ಯಜ್ಞ ಅಥವಾ ಪ್ರಾಣಾಗ್ನಿಹೋತ್ರ ಅನ್ನೋ ಚಿಂತನೆಯಿಂದ ಅಂತ ಈ ಪದ್ಯದಲ್ಲಿ ತಿಳಿಸ್ತಾರೆ ಶ್ರೀಕೃಷ್ಣ ಅರ್ಪಣೆ ವಸ್ತು